ಪರಮಾತ್ಮ ಪುರುಷರಲ್ಲಿ ಪುರುಷ ರೂಪದಿಂದ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಬಿಂಬನಾಗಿ ಇರ್ತಾನೆ ಲಕ್ಷ್ಮಿ ಮೊದಲ ಲಕ್ಷ್ಮೀ ದೇವಿಯಿಂದ ಪ್ರಾರಂಭ ಮಾಡಿ ಸಕಲ ಸ್ತ್ರೀಯರಲ್ಲೂ ಕೂಡ ಸ್ತ್ರೀ ರೂಪದಿಂದನೇ ಬಿಂಬಕ್ರಿಯೆಯನ್ನು ಮಾಡಿಸ್ತಾನೆ ಭಗವಂತ ಪುರುಷರಲ್ಲಿ ಅದೇ ರೀತಿಯಾಗಿ ಪುರುಷ ರೂಪದಿಂದ ಮಾಡಿಸ್ತಾನೆ ಅಂತ ತಿಳಿಸ್ತಾರೆ ಶ್ರೀ ಸರಸ್ವತಿ ಭಾರತಿ ಗಿರಿಜಾ ಶಚಿ ರತಿ ರೋಹಿಣಿ ಸೌಮ್ಯ ಶತ ಸ್ವರೂಪ ದಕೆಳ ಸ್ತ್ರೀ ರೂಪ ವಾಸವಾಗಿ ವಾಸವಾಗಿದ್ದೆಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಟ್ಟು ಅವರ ಅಭಿಲಾಷೆಗಳ ಪೂರೈಸು ತೀಪ್ಪನ ಯೋಗ್ಯತೆಗಳನ್ನು ಅರಿತು ಸ್ತ್ರೀ ಲಕ್ಷ್ಮಿ ದೇವಿ ಸರಸ್ವತಿ ಅಂದರೆ ಲ ಬ್ರಹ್ಮದೇವರ ಪತ್ನಿ ವಾಯುಪತ್ನಿ ಭಾರತಿ ರುದ್ರಪತ್ನಿ ಗಿರಿಜೆ ಹೀಗೆ ಎಲ್ಲ ಸ್ತ್ರೀಯರಲ್ಲಿ ಭಗವಂತ ಸ್ತ್ರೀ ರೂಪದಿಂದ ಬಿಂಬನಾಗಿ ಇರ್ತಾನೆ ಬ್ರಹ್ಮ ವಾಯು ರುದ್ರ ಮೊದಲಾಗಿರ್ತಕ್ಕಂಥ ಸಕಲ ಪುರುಷ ದೇವತೆಗಳಲ್ಲಿ ಪುರುಷ ರೂಪದಿಂದ ಪರಮಾತ್ಮ ಬಿಂಬನಾಗಿ ಇರ್ತಾನೆ ಆ ಪರಮಾತ್ಮಗೆ ರೂಪದ್ವಯವು ಪರಾಪರ ತತ್ವಗಳಿದರೊಳಗೆ ಸ್ತ್ರೀ ಪೊಂಬೆದ ಈ ಪದ್ಮಾಂಡವ ವ್ಯಾಪಿ ಸಿಹನೆಂದಿ ಪರಿ ಫಲವಿದು ಬಾಳದುದಕೆ ಅಂದ ಪುರುಷರಲ್ಲಿ ಪುರುಷ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಬಿಂಬನಾಗಿದ್ದು ಕರ್ಮವನ್ನು ಅವರನ್ನು ನಿಯಮನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದೇ ಜೀವನದ ಸಾರ್ಥಕತೆ ಅಂತ ಈಗೊಂದು ಸಂಶಯ ಬರ್ತಾ ಇದೆ ಹಾಗಿದ್ದರೆ ನಪುಂಸಕರಲ್ಲಿ ಹೇಗಿರ್ತಾನೆ ಪುರುಷರಲ್ಲಿ ಪುರುಷ ರೂಪದಿಂದ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಸರಿ ಲೋಕದಲ್ಲಿ ನಪುಂಸಕ ಅನ್ನೋ ಒಂದು ರೂಪವನ್ನು ನೋಡ್ತೀವಲ್ಲ ಅಲ್ಲಿ ಭಗವಂತ ಪುರುಷ ರೂಪದಿಂದ ಇರ್ತಾನೆ ಸ್ತ್ರೀಯ ರೂಪದಿಂದ ಇರ್ತಾನೆ ಏನು ಇದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಪುಂಸಕತ್ವ ಅನ್ನೋದು ಒಂದು ದೋಷ ಗುಣ ಅಲ್ಲ ಇದು ಜೀವರಿಗೆ ಶಾಪಾದಿಗಳ ನಿಮಿತ್ತ ಅಥವಾ ಪ್ರಾರಬ್ಧ ಕರ್ಮ ನಿಮಿತ್ತ ಬಂದಿರುವಂಥದ್ದು ಅಂತಹ ನಪುಂಸಕರಲ್ಲಿ ಭಗವಂತ ಬಿಂಬರೂಪನಾಗಿ ಒಂದೋ ಸ್ತ್ರೀ ರೂಪದಿಂದ ಅಥವಾ ಪುರುಷ ರೂಪದಿಂದ ಇರ್ತಾನೆ ಈಗ ಇನ್ನೊಂದು ಸಂಶಯ ಬರ್ತಾ ಇದೆ ಏನು ಭಗವಂತ ಸರ್ವ ಶಬ್ದ ವಾಚ್ಯ ಅಕಾರ ಇಂದ ಕ್ಷತ್ಕಾರ ಪ್ರತಿಪಾದ್ಯನಾದವನು ಭಗವಂತ ಅಂದಮೇಲೆ ಈ ನಪುಂಸಕ ಅನ್ನೋ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯ ಮಾಡೋದು ಹೇಗೆ ಪರಮಾತ್ಮ ಸರ್ವ ಶಬ್ದ ವಾಚ್ಯ ಅಂದಮೇಲೆ ನಪುಂಸಕ ಅನ್ನೋ ಶಬ್ದವನ್ನು ಪರಮಾತ್ಮನಿಗೆ ಸಮನ್ವಯ ಮಾಡಬೇಕಾಗಿದೆ ಇಲ್ಲ ಅಂದರೆ ಅವನು ಸರ್ವ ಶಬ್ದ ವಾಚ್ಯ ಅನ್ನೋದು ಆಗೋದಿಲ್ಲ ಅಲ್ಲಿಗೆ ಒಂದು ದೋಷ ಬಂತು ಇಲ್ಲ ನಪುಂಸಕ ಅಂತ ಅದನ್ನು ಹೇಗೆ ಸಮನ್ವಯ ಮಾಡೋದು ಯಾಕೆಂದರೆ ಪರಮಾತ್ಮನ ನಾಮಗಳೆಲ್ಲವೂ ಕೂಡ ಗುಣಗಳನ್ನು ಸೂಚನೆ ಮಾಡುವಂಥದ್ದು ಆದ್ದರಿಂದ ಇದನ್ನು ಹೇಗೆ ಸಮನ್ವಯ ಮಾಡೋದು ಅಂದರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ತಿಳಿಸ್ತಾರೆ ಸಂಸ್ಕೃತ ವ್ಯಾಕರಣದಲ್ಲಿ ಶಬ್ದವನ್ನು ನಡೆಸುವಾಗ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅಂತ ಮೂರು ಕಾಲಗಳಲ್ಲಿ ಶಬ್ದವನ್ನು ನಡೆಸುವಂಥದ್ದು ಕಂಡುಬರುತ್ತೆ ಉದಾಹರಣೆಗೆ ರಾಕ್ಷಸ ಅಂತ ಒಂದು ಶಬ್ದ ಪುಲ್ಲಿಂಗದಲ್ಲಿ ಹೇಳಬೇಕಾದ್ರೆ ರಾಕ್ಷಸ ಸ್ತ್ರೀಲಿಂಗದಲ್ಲಿ ಹೇಳಬೇಕಾದ್ರೆ ರಾಕ್ಷಸಿ ನಪುಂಸಕಲಿಂಗದಲ್ಲಿ ಆ ಶಬ್ದವನ್ನು ನಡೆಸಬೇಕಾದ್ರೆ ರಾಕ್ಷಸಂತ ಈ ನಪುಂಸಕತ್ವ ದೋಷ ಇದು ಮುಕ್ತರಲ್ಲೇ ಇಲ್ಲ ಅಂತಾದಮೇಲೆ ಮುಕ್ತಾಮುಕ್ತರಿಗೆ ಎಲ್ಲ ನಿಯಾಮಕನಾಗಿರ್ತಕ್ಕಂಥ ಸರ್ವಾಶ್ರಯನಾಗಿರುವ ಭಗವಂತನಲ್ಲಿ ಈ ದೋಷ ಇರೋದು ಸಾಧ್ಯನೇ ಇಲ್ಲ ಯಾಕೆ ಪರಮಾತ್ಮ ದೋಷದವರು ಗುಣಪರಿಪೂರ್ಣ ಹಾಗಾದರೆ ನಪುಂಸಕ ಶಬ್ದ ಸಮನ್ವಯ ಹೇಗೆ ಅಂದರೆ ಗರುಡ ಪುರಾಣದಲ್ಲಿ ಭಗವಂತ ತಿಳಿಸ್ತಾನೆ ವಿಷ್ಣು ನ ನಪುಂಸಕಾಕಾರೋ ಪ್ರಭೋ ತಥಾಪಿ ಅರಾಗಕೃಷ್ಟತ್ವ ತಬ್ಬ್ದರಪಿ ಕಥ್ಯತೆಯ ಪರಮಾತ್ಮ ಲೌಕಿಕ ಸ್ತ್ರೀ ಪುರುಷರಂತೆ ಅನುರಾಗದ ಸೆಳೆಕೆ ಸೆಳೆತಕ್ಕೆ ಯಾವತ್ತೂ ಒಳಗಾಗುವವನಲ್ಲ ಈ ಮಹಿಮೆಯನ್ನು ಭಗವಂತನ ಅಚಿಂತ್ಯದ್ಭುತ ಮಹಿಮೆಯನ್ನು ಹೇಳಲಿಕ್ಕೆ ನಪುಂಸಕ ಶಬ್ದ ಭಗವಂತನಲ್ಲಿ ಪ್ರಯೋಗ ಮಾಡುವಂಥದ್ದು ಅಂತ ಗರುಡು ಪ್ರಾಣದಲ್ಲಿ ಭಗವಂತನೇ ಈ ಮಾತನ್ನು ತಿಳಿಸ್ತಾನೆ ಆದ್ದರಿಂದ ಪುರುಷರೂಪ ಪುರುಷರಲ್ಲಿ ಪುರುಷ ರೂಪದಿಂದ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಬಿಂಬನಾಗೇ ಇರ್ತಾನೆ ಪರಮಾತ್ಮ ಪರಮ ಪುರುಷ ಆದ್ದರಿಂದ ನಪುಂಸಕರಲ್ಲಿ ಒಂದೋ ಪುರುಷ ರೂಪದಿಂದ ಅಥವಾ ಸ್ತ್ರೀ ರೂಪದಿಂದ ಇರ್ತಾನೆ ಸ್ತ್ರೀಯರಲ್ಲೂ ಪರಮಾತ್ಮ ಪರಮ ಪುರುಷನಾದ್ದರಿಂದ ಪುರುಷ ರೂಪದಿಂದನೇ ಬಿಂಬನಾಗಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಬಿಂಬ ಪ್ರತಿಬಿಂಬ ಭಾವ ತದ್ರೂಪ ತದಾಕಾರ ತತ್ ಶಬ್ದಚ್ಯ ಅಂತ ಬಿಂಬ ಪುರುಷ ಸ್ತ್ರೀ ಪ್ರತಿಬಿಂಬ ಅಂತಾದರೆ ಬಿಂಬ ಪ್ರತಿಬಿಂಬದಲ್ಲಿ ಆಕಾರಕ್ಕೆ ಸಾಮ್ಯತೆ ಅನ್ನೋದು ಕಾಣೋದಿಲ್ಲ ಪ್ರತಿಬಿಂಬದ ಲಕ್ಷಣವನ್ನು ಹೇಳಬೇಕಾದ್ರೆ ತತ್ಸಾದೃಶ್ಯತ್ವಾ ಬಿಂಬದಂತೆ ಪ್ರತಿಬಿಂಬ ಇದೆ ಅಂತ ಪೂರ್ಣ ಪ್ರಮಾಣದ ಸಾಮ್ಯ ಅಲ್ಲದೆ ಇದ್ರೂ ಆಕಾರದಲ್ಲಿ ಸಾಮ್ಯತೆಯನ್ನು ತದ್ ಅಧೀನತ್ವ ತತ್ ಸಾದೃಶ್ಯತ್ವ ಅಂತಂಥೇಳೋ ಕಾಲಕ್ಕೆ ಅದರಂತೆ ಇದಿದೆ ಅಂತ ಹೇಳಬೇಕಾದ್ರೆ ಬಿಂಬ ಪುರುಷನಾಗಿ ಸ್ತ್ರೀ ಪ್ರತಿಬಿಂಬ ಆದರೆ ಒಂದಕ್ಕೊಂದು ಹೊಂದಾಣಿಕೆ ಅನ್ನೋದಾಗೋದಿಲ್ಲ ಸಾಮ್ಯತೆ ಅನ್ನೋದು ಬರೋದಿಲ್ಲ ಆದ್ದರಿಂದ ಪುರುಷರಲ್ಲಿ ಪುರುಷ ರೂಪದಿಂದ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದನೇ ಭಗವಂತ ಇರ್ತಾನೆ ಈ ಕನ್ನಡಿಯಲ್ಲಿ ಕಾಣ್ತಕ್ಕಂಥ ಮುಖದ ಪ್ರತಿಬಿಂಬ ಮುಖಕ್ಕೆ ಪೂರ್ತಿ ಸಾಮ್ಯ ಇರೋದಿಲ್ಲ ಹಾಗೆ ಆದರೆ ಆಕಾರ ಮಾತ್ರ ಅದೇ ರೀತಿಯಾಗಿರುತ್ತಲ್ಲ ಆ ರೀತಿಯಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪ್ರತಿಬಿಂಬವನ್ನು ಆಭಾಸಕ ಅಂತ ಕರೀತಾರೆ ಆಭಾಸಕೋಶ್ಯ ಪವನ ಪವನಸ್ಯ ರುದ್ರಃ ಪರಮಾತ್ಮನಿಗೆ ವಾಯುದೇವರು ಪ್ರತಿಬಿಂಬ ವಾಯುದೇವರಿಗೆ ರುದ್ರ ಪ್ರತಿಬಿಂಬ ಆಭಾಸಕ ಅಂದರೆ ಆ ಅಂದರೆ ಸ್ವಲ್ಪ ಸಾದೃಶ್ಯದ ಬಲದಿಂದ ತನ್ನ ಬಿಂಬವನ್ನು ಭಾಸಕ ತಿಳಿಸುವಂಥದ್ದು ಅದೇ ಪ್ರತಿಬಿಂಬ ಅಂತ ಕನ್ನಡಿಯಲ್ಲಿ ಬೀಳುವಂಥ ಪ್ರತಿಬಿಂಬ ಮುಖಕ್ಕೆ ಸ್ವಲ್ಪ ಮಟ್ಟಿಗೆ ಸದೃಶ ಆಗಿರೋದ್ರಿಂದನೇ ಮುಖದ ಚಲನೆಗೆ ಅಧೀನ ಆಗಿದ್ದರಿಂದ ಆ ಮುಖದ ಸ್ವರೂಪವನ್ನು ತಿಳಿಸತ್ತೆ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಈ ರೀತಿಯಾಗಿ ಬಿಂಬದಲ್ಲಿ ಚಲನೆ ಇಲ್ಲಾಂದರೆ ಪ್ರತಿಬಿಂಬದಲ್ಲೂ ಚಲನೆ ಇರೋದಿಲ್ಲ ಅದೇ ರೀತಿಯಾಗಿ ಪರಮಾತ್ಮ ಬಿಂಬ ಪ್ರಾಣ ಅಂದರೆ ಬ್ರಹ್ಮ ರುದ್ರಾದಿಗಳೆಲ್ಲರೂ ಕೂಡ ಪ್ರತಿಬಿಂಬ ಸ್ಥಾನಿಯರು ಆಭಾಸಕ ಇಲ್ಲಿ ವಾಯುದೇವರಿಗೆ ಮುತ್ ಮುಖ್ಯ ಪ್ರತಿಬಿಂಬರು ಅಂದರೆ ಬ್ರಹ್ಮವಾಯುಗಳು ಅಂದ್ರೆ ಭಗವಂತನಂತೆ ಸರ್ವಜ್ಞ ಸರ್ವಶಕ್ತ ಸರ್ವತ್ರ ವ್ಯಾಪ್ತ ಸರ್ವ ಪ್ರೇರಕತ್ವ ಸರ್ವನಿಯಾಮಕತ್ವ ಎಲ್ಲ ಗುಣಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸದೃಶ ಅದು ಭಗವಂತನ ಅಧೀನದಲ್ಲಿ ಸ್ವತಂತ್ರತ್ವೇನ ಅಲ್ಲ ಆದ್ದರಿಂದ ಪ್ರತಿಬಿಂಬನಾಗಿರ್ತಕ್ಕಂಥ ಮುಖ್ಯ ಪ್ರಾಣನ ವ್ಯಕ್ತಿತ್ವವನ್ನು ತಿಳ್ಕೊಂಡ್ರೆ ಅವನಿಗೂ ಬಿಂಬರೂಪನಾಗಿದ್ದು ಭಗವಂತ ಅವನನ್ನು ನೇಮನ ಮಾಡುವಂತಹ ಸರ್ವೋತ್ತಮನಾದ ಭಗವಂತ ಸರ್ವಜ್ಞ ಸರ್ವಶಕ್ತ ಅನ್ನೋದು ಅರ್ಥ ಆಗತ್ತೆ ಅದೇ ರೀತಿಯಾಗಿ ಪರಮಾತ್ಮನಿಗೆ ಪುರುಷಂತೆ ಪುರುಷರಂತೆ ಸ್ತ್ರೀಯರು ಕೂಡ ಪ್ರತಿಬಿಂಬರೇ ಅಂದರೆ ಆಭಾಸಕರೇ ಹಾಗೆ ಪ್ರತಿಬಿಂಬರಾಗಬೇಕು ಅಂತಾದರೆ ಭಗವಂತನು ಸ್ತ್ರೀ ರೂಪವನ್ನು ಧಾರಣೆ ಮಾಡಬೇಕು ಆದ್ದರಿಂದ ಸ್ತ್ರೀ ರೂಪದಿಂದ ಬಿಂಬನಾಗಿ ಸ್ತ್ರೀಯರಲ್ಲಿ ಪರಮಾತ್ಮ ಇರ್ತಾನೆ ಸ್ತ್ರೀ ರೂಪದಿಂದ ಪರಮಾತ್ಮ ಸ್ತ್ರೀಯರಿಗೆ ಬಿಂಬ ಆಗಿರದೇ ಇದ್ದರೆ ಸ್ತ್ರೀಯರು ಭಗವಂತನಿಗೆ ಪ್ರತಿಬಿಂಬರಾಗೋದು ಅಸಾಧ್ಯ ಅದನ್ನು ಗರುಡ ಪುರಾಣದಲ್ಲಿ ತಿಳಿಸ್ತಾರೆ ಭಗವಂತನಿಗೆ ಸ್ತ್ರೀ ರೂಪ ಇದು ಅವಾಸ್ತವ ಅಂದರೆ ಇಲ್ಲ ಅಂತ ಈ ರೀತಿಯಾಗಿಲ್ಲ ಹೇಳಬಾರ್ದು ಪರಮಾತ್ಮನಿಗೆ ಪುರುಷತ್ವ ಸ್ತ್ರೀತ್ವ ಎರಡೂ ಕೂಡ ಅದಕ್ಕೆ ಆ ಪರಮಾತ್ಮಗೆ ರೂಪದ್ವಯವು ಪರಾಪರ ತತ್ವಗಳಿದರೊಳಗೆ ಪರಮಾತ್ಮ ಸ್ವರಮಣ ಆದ್ದರಿಂದ ಅವನ ಪುರುಷ ರೂಪ ಲಕ್ಷ್ಮೀದೇವಿ ಎಲ್ಲರೂ ಅವನ ಸ್ತ್ರೀ ರೂಪವನ್ನೇ ಆಲಿಂಗಿಸಿ ರಮಿಸತ್ತೇನು ಈ ರೀತಿಯಾಗಿ ಹೀಗೆ ಪರಮಾತ್ಮ ವಾಸವಾಗಿದ್ದೆಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಟ್ಟು ಬಿಂಬ ರೂಪದಲ್ಲಿ ಭಗವಂತ ಎಲ್ಲರೊಳಗೆ ಇದೇ ರೀತಿಯಾಗಿ ವ್ಯಾಪ್ತನಾಗಿದ್ದು ತನ್ನಲ್ಲಿ ವಿಶ್ವಾಸವನ್ನು ಕೊಟ್ಟು ಅಂದರೆ ಅಯಾ ಜೀವರ ಸ್ವರೂಪಯೋಗ್ಯತಾನು ಸಾರ ಜ್ಞಾನಭಕ್ತಿಯಾದಿಗಳನ್ನು ಕೊಟ್ಟು ಆ ಜ್ಞಾನ ಭಕ್ತಾದಿಗಳ ದೃಢತೆಗಾಗಿ ಧಾರಢ್ಯತೆಗಾಗಿ ಅನ್ಯತ್ರ ಅಂದರೆ ವಿಷಯವಸ್ತುಗಳಲ್ಲಿ ವಿರಕ್ತಿಯನ್ನು ಕೊಡೋನು ಭಗವಂತನೇ ಈ ಬಿಂಬ ಪ್ರೇರಕನಾಗಿ ಜೀವರೊಳಗೆ ವಾಸವಾಗಿರೋ ಉದ್ದೇಶ ಏನು ಅಂದರೆ ಮೋಕ್ಷಾದಿ ಸಾಧನೆಯನ್ನು ಮಾಡಿಸೋದು ಹಾಗಾದರೆ ಬಿಂಬನಾಗಿ ಒಳಗೆ ಇಲ್ಲದೆ ಇದ್ದರೆ ಅವನಿಗೆ ಸಾಧನೆ ಮಾಡಿಸೋದು ಸಾಧ್ಯ ಇರಲಿಲ್ವಾ ಶ್ವೇತದ್ವೀಪನೋ ಅನಂತಾಸನೋ ವೈಕುಂಠನೋ ಮತ್ತೆಲ್ಲಾದರೂ ಇದ್ದು ಅಂತ ಹೇಳಿದರೆ ಸಾಧ್ಯ ಇದ್ದರೂ ಜೀವರ ಮೇಲೆ ಕಾರುಣ್ಯದಿಂದ ಜೀವರ ಒಳಗೆ ಇದ್ದು ಅವರಿಗೆ ಅವರವರ ಗತಿಯನ್ನ ಕೊಡಲಿಕ್ಕಾಗಿ ಭಗವಂತ ಅವರಿಂದ ಅವರವರ ಯೋಗ್ಯತಾನುಸಾರ ಸಾಧನೆಯನ್ನು ಮಾಡಿಸ್ತಾನೆ ಸಾತ್ವಿಕರಿಂದ ಮೋಕ್ಷಕ್ಕಾಗಿ ಜ್ಞಾನ ಸಾಧನೆಯನ್ನು ಮಾಡಿಸ್ತಾನೆ ತಾಮಸರಿಂದ ಮಿಥ್ಯಾ ಜ್ಞಾನ ಸಾಧನೆ ಅವರಿಗೆ ನರಕ ಅಂದನ್ ತಾಮಸ್ಸನ್ನು ಹೊಂದಿಸ್ಲಿಕ್ಕೆ ಏನು ಆ ಸಾಧನೆಯನ್ನು ಮಾಡಿಸ್ತಾನೆ ಸಂಸಾರಿ ಜೀವರಿಂದ ಮಿಶ್ರ ಕರ್ಮಗಳನ್ನು ಮಾಡಿಸ್ತಾನೆ ಸಾತ್ವಿಕರಿಗೆ ತನ್ನಲ್ಲಿ ವಿಶ್ವಾಸವನ್ನು ಕೊಡ್ತಾರೆ ತಾಮಸರಿಗೆ ತನ್ನಲ್ಲಿ ಅವಿಶ್ವಾಸವನ್ನ ಸಾತ್ವಿಕರಿಗೆ ಜ್ಞಾನ ಭಕ್ತಿಯನ್ನು ಧಾರಣೆ ಮಾಡಿಸ್ತಾನೆ ವಿಶ್ವಾಸ ಕೊಡ್ತಾನೆ ತನ್ನ ಅಚಿಂತೆ ಅದ್ಭುತ ಮಹಿಮೆಗಳ ಜ್ಞಾನವನ್ನು ಮತ್ತಷ್ಟು ಸ್ಫುಟವಾಗಿ ತಿಳಿಸ್ಕೊಡ್ತಾನೆ ತಾಮಸರಿಗೆ ಪರಮಾತ್ಮನನ್ನು ದ್ವೇಷ ಮಾಡುವಂತಹ ಆ ರೀತಿಯಾಗಿರ್ತಕ್ಕಂಥ ಭಾವವನ್ನೇ ಅವನಿಗೆ ಉಂಟು ಮಾಡ್ತಾನೆ ದ್ವೇಷಾದಿಗಳ ತನ್ನಲ್ಲೇ ಕೊಡುತ್ತಿಪ್ಪ ಅವರು ಅವನನ್ನು ದ್ವೇಷ ಮಾಡಲಿಕ್ಕೆ ಏನು ಆ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನೇ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ನಿಮಿಶ್ರರಿಗೆ ಮಿಶ್ರವನ್ನು ಕೊಡ್ತಾರೆ ಯಾಕೆಂದರೆ ಅವರು ನಿತ್ಯ ಸಂಸಾರಿಗಳು ಮತ್ತು ಜನನ ಮರಣರೂಪವಾದ ಸಂಸಾರದಲ್ಲಿ ಮತ್ತೆ ಬರೋರಿದ್ದಾರೆ ಅದಕ್ಕೆ ಹೀಗೆ ಎಲ್ಲರಿಗೆ ವಿಶ್ವಾಸ ಕೊಡ್ತಾನೆ ಅಂದರೆ ಸಾತ್ವಿಕರಿಗೆ ಎಲ್ಲರಿಗೆ ವಿಶ್ವಾಸ ಕೊಡ್ತಾನೆ ಅಂತ ಇಷ್ಟೇ ಅರ್ಥ ಹೊಯಿತು ಎಲ್ಲರಿಗೂ ವಿಶ್ವಾಸ ಅಂತಂದರೆ ಜ್ಞಾನ ಭಕ್ತಿಯಾದಿಗಳನ್ನು ಸರ್ವತಃ ಕೊಡ್ತಾನೆ ಅಂತಲ್ಲ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಜೀವ ಪರಮಾತ್ಮ ಅಭೇದ ಈ ರೀತಿಯಾಗಿರೋ ಜ್ಞಾನವನ್ನೇ ತಾಮಸರಿಗೆ ದೃಢ ಮಾಡ್ತಾನೆ ಜೀವ ಪರಮಾತ್ಮ ಭೇದ ಜ್ಞಾನವನ್ನೇ ಸಾತ್ವಿಕರಿಗೆ ಕೊಡ್ತಾನೆ ಹೀಗೆ ಅವರವರ ಸ್ವರೂಪಕ್ಕೆ ತಕ್ಕಂತೆ ಜ್ಞಾನವನ್ನು ಸುಪ್ತವಾಗಿದ್ದನ್ನು ಅಭಿವ್ಯಕ್ತಿ ಮಾಡ್ತಾನೆ ಪರಮಾತ್ಮ ಹೀಗೆ ಅವರವರ ಅಭಿಲಾಷೆಗಳ ಪೂರೈಸೋ ತಿಪ್ಪನು ಯೋಗ್ಯತೆಗಳನ್ನು ವ್ಯತ್ಯಾಸ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಎಂದಿಗೋದನ್ನು ವ್ಯತ್ಯಾಸ ಮಾಡೋದಿಲ್ಲ ಜೀವರು ಸ್ವರೂಪದಲ್ಲಿ ಹೇಗೆ ಬೇರೆ ಬೇರೆಯಾಗಿ ಇರ್ತಾರೋ ಅವರ ಅಭಿಲಾಷೆಗಳು ಕೂಡ ಅಪೇಕ್ಷೆಗಳು ಕೂಡ ಅನಂತ ಜೀವರಾಶಿಗಳು ಅನಂತ ಅಪೇಕ್ಷೆಗಳು ಬಿಂಬ ಅವರವರಿಗೆ ಅವರವರ ಅಭಿಲಾಷೆಗಳನ್ನು ಪೂರೈಸಿಕೊಡ್ತಾನೆ ಅಂದಮೇಲೆ ಎಲ್ಲ ಅಭಿಲಾಷೆಗಳನ್ನು ಇಲ್ಲೇ ಪೂರೈಸಿಕೊಡೋದಿಲ್ಲ ಭಗವಂತ ಸಂಕಲ್ಪ ಮಾತ್ರ ಸಕಲೋಪಿಸಸ್ಯಾತಂಥೇಳಿ ಮೋಕ್ಷದಲ್ಲಿ ಎಲ್ಲವನ್ನು ಪೂರ್ಣ ಮಾಡ್ತಾನೆ ಸಂಸಾರಾವಸ್ಥೆಯಲ್ಲಿ ಎಲ್ಲವನ್ನು ಕೊಟ್ಟೇ ಕೊಡ್ತಾನೆ ಅಂತ ಇಲ್ಲ ಯಾವ್ಯಾವ ಕಾಲದಲ್ಲಿ ಭಗವಂತ ಏನನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೋ ಅಷ್ಟನ್ನೇ ಪರಮಾತ್ಮ ಕೊಡ್ತಾನೆ ಅವರವರ ಯೋಗ್ಯತೆಗಳನ್ನು ಅರಿತು ತಕ್ಕ ಸಾಧನೆಯನ್ನು ಮಾಡಿಸಿ ಭಗವಂತ ಅವರ ಅಭಿಲಾಷೆಗಳನ್ನು ಪೂರೈಸಿಕೊಡ್ತಾನೆ ಯಾಕೆಂದರೆ ಭಗವಂತ ಸರ್ವಜ್ಞ ಜೀವರಿಗೆ ಅವರವರ ಯೋಗ್ಯತೆ ಅವರಿಗೆ ತಿಳಿದಿರೋದಿಲ್ಲ ಏನನ್ನು ಬೇಡಿದರೆ ಇದು ಸರಿ ಇದು ತಪ್ಪು ಇದು ಮೋಕ್ಷಕ್ಕೆ ಸಾಧಕ ಯಾವುದು ಮೋಕ್ಷಕ್ಕೆ ಪ್ರತಿಬಂಧಕ ಯಾವುದು ಅಂತ ಯಾವ ಪರಿಕಲ್ಪನೆಯು ಕೂಡ ಜೀವರಿಗೆ ಇರೋದಿಲ್ಲ ಬಿಂಬರೂಪಿ ಪರಮಾತ್ಮನೇ ಅದನ್ನು ತಿಳ್ಕೊಂಡು ತಕ್ಕ ಸಾಧನೆಯಿಂದ ಅವರ ಅವಿಷ್ಟಗಳನ್ನು ಅವರ ಯೋಗ್ಯತಾನುಸಾರ ಪರಿಪೂರ್ಣವನ್ನಾಗಿ ಮಾಡ್ತಾನೆ ಆದ್ದರಿಂದ ಅಂಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಯಾವ ರೀತಿಯಾಗಿ ಜೀವ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಜಿತಂತೇ ಸ್ತೋತ್ರದಲ್ಲಿ ತಿಳಿಸ್ತಾರೆ ಪರಮಾತ್ಮ ನಾನು ಅತ್ಯಂತ ಅಜ್ಞಾನಿ ನನಗೆ ಹಿತ ಯಾವುದು ಅಹಿತ ಯಾವುದು ಅನ್ನೋ ಪರಿಕಲ್ಪನೆಯೇ ಜ್ಞಾನವೇ ಇಲ್ಲ ನನಗೆ ಏನು ಹಿತನೋ ಅದನ್ನೇ ನೀನು ನನಗೆ ಅನುಗ್ರಹ ಮಾಡು ಯಾಕೆ ನಾನು ಅಹಿತವಾದದ್ದನ್ನು ಬೇಡಿ ಮತ್ತೆ ಈ ಸಂಸಾರದಲ್ಲಿ ಸಿಕ್ಕಿಬೀಳುವಂತಹ ಪ್ರಸಂಗ ಇದೆ ಆದ್ದರಿಂದ ನನಗೆ ಏನು ಬೇಡಬೇಕಂತ ಗೊತ್ತಿಲ್ಲ ನನ್ನ ಯೋಗ್ಯತಾನುಸಾರ ನೀನೇನು ಅನುಗ್ರಹ ಮಾಡಬೇಕೋ ಅದನ್ನು ಅನುಗ್ರಹ ಮಾಡು ಅದಕ್ಕೆ ಸ್ವರೂಪೋದ್ಧಾರಕ ಗುರುಗಳನ್ನು ಅನುಗ್ರಹ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿಬಿಟ್ರೆ ಅವರು ಮುಂದೆ ನಮಗೆ ಹಾದಿಯನ್ನು ತೋರಿಸ್ತಾರೆ ಆದ್ದರಿಂದ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನನ್ನ ಯೋಗ್ಯತೆಗೆ ಯಾವುದು ಹಿತ ಅಂತ ನಿನಗೆ ಕಾಣುತ್ತೋ ಅದನ್ನು ಅನುಗ್ರಹಿಸುವ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಹೀಗೆ ಅವರವರ ಅಭಿಲಾಷೆಗಳನ್ನು ಯೋಗ್ಯತೆಗಳನ್ನು ಬಿಂಬನೆ ಈಡೇರಿಸ್ತಾನೆ ಆದ್ದರಿಂದ ಆ ಬಿಂಬನ ಕ್ರೀಡಾವಿಲಾಸ ಅಂದರೆ ಇದೆ ಅವರವರ ಯೋಗ್ಯತೆಯಂತೆ ಅರಿತು ಏಕೆಂದರೆ ಸರ್ವಜ್ಞ ಸರ್ವೋತ್ತಮನಾದವನು ಪರಮಾತ್ಮ ಸರ್ವ ಪ್ರೇರಕ ಸರ್ವ ನಿಯಾಮಕನಾಗಿರ್ತಕ್ಕಂಥವನು ಆದ್ದರಿಂದ ಹೀಗೆ ಪುರುಷರಲ್ಲಿ ಪುರುಷ ರೂಪದಿಂದ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇದ್ದು ಅವರವರ ಸಾಧನೆಯನ್ನು ಮಾಡಿಸ್ತಾನೆ ಯೋಗ್ಯತೆಗಳ ನರಿತು ಪೂರೈಸುತ್ತಿರುವನು ಅವರವರ ಅಭಿಲಾಷೆಗಳ ಪರಮಾತ್ಮ